ನನ್ನ ಮಾತಾಮಹಿ ನನ್ನ ಅಜ್ಜಿ ಸಕಮ್ಮನವರು ತುಂಬಾ ಮುಪ್ಪಿನವರೆಗೂ ಆರೋಗ್ಯದಿಂದ ಬಾಳಿದರು ಪ್ರತಿನಿತ್ಯದ ಅಡುಗೆ ಕೆಲಸ ಆಕೆಯದು ಮನೆಗೆ ಬಂದ ದವಸ ಧಾನ್ಯಗಳನ್ನು ಜೋಪಾನ ಮಾಡುವ ಜವಾಬ್ದಾರಿಯೂ ಆಕೆಯದು ಅಡುಗೆ ಮನೆ ನಡುಮನೆಗಳನ್ನು ಗುಡಿಸಿ ಚೊಕಟವಾಗಿಟ್ಟುಕೊಳ್ಳುವ ಕೆಲಸವೂ ಆಕೆಯದು ಆಕೆ ಒಂದು ದಿನ ವಿಶ್ರಾಂತಿ ಪಡೆದವರಲ್ಲ ಮನೆಯ ಹಣಕಾಸಿನ ಜವಾಬ್ದಾರಿಯನ್ನು ನನ್ನ ಚಿಕ್ಕ ತಾತ ರಾಮಣ್ಣನವರು ಹೇಗೆ ಒಂದು ದಿನವೂ ಪಾಲು ಮಾರದೆ ಹೊತ್ತು ನಿರ್ವಹಿಸಿದರು ಅದೇ ತರದ ಜಾಗರೂಕತೆಯಿಂದ ಮನೆಯೊಳಗಣ ಗೃಹ ಕೃತ್ಯಗಳನ್ನು ಸಕಮ್ಮನವರು ನಡೆಸಿದರು ವೈದ್ಯ ಆಕೆಯ ಪ್ರೀತಿಯು ಮನೆಯ ಜನಕ್ಕೆಲ್ಲ ನೆರೆ ಹೊರಗೆಲ್ಲ ಮುನಿದವರಿಗೆ ಆಕೆ ಸಮಾಧಾನ ಹೇಳುವರು ನೊಂದವರಿಗೆ ಮನಃಶಾಂತಿ ಹೇಳುವರು ರೋಗಿಷ್ಟರಿಗೆ ಉಪಚಾರ ಮಾಡುವರು ಆಕೆಗೆ ಹಳೆ ಕಾಲದ ಆಯುರ್ವೇದ ವೈದ್ಯ ಒಂದಿಷ್ಟು ತಿಳಿದಿತ್ತು ಪುಲ್ಲಂಪುರುಚಿ ಹೊಂದೆಲಗ ಬಿಲ್ವಪತ್ರೆ ಹೊನೆಗೊನ್ನೆ ಚಿಲಕೆರೆ ಮೊದಲಾದ ಗಿಡಮೂಲಿಕೆಗಳ ವೈದ್ಯಕೀಯ ಗುಣ ಆಕೆಗೆ ತಿಳಿದಿತ್ತು ಸಣ್ಣ ಸಣ್ಣ ವ್ಯಾಧಿಗಳಿಗೆ ಆಕೆಯ ವೈದ್ಯ ಹೇಳುತ್ತಿದ್ದರು ನೆರೆಹೊರೆಯರಲ್ಲಿ ಯಾವ ಬ್ರಾಹ್ಮಣ ಕುಟುಂಬದಲ್ಲಾದರೂ ಏನಾದರೂ ಹೆಚ್ಚು ಕಡಿಮೆಯ ನಡೆದಾಗ ಆಕೆ ತಾನಾಗಿ ಅಲ್ಲಿಗೆ ಹೋಗಿ ಸಹಾಯ ಮಾಡುವರು ಆಕೆ ಒಬ್ಬಳೇ ಐವತ್ತು ಜನಕ್ಕೆ ಬೇಕಾದ ಅಡುಗೆಯನ್ನು ಮಾಡುವಷ್ಟು ಸಮರ್ಥಳಾಗಿದ್ದಳು ಕಣ್ಣುಪೊರೆ ಆಕೆಗೆ ಕಣ್ಣುಪೊರೆ ಬಂತು ದೃಷ್ಟಿ ಮಂದವಾಯಿತು ಆ ಕಾಲದಲ್ಲಿ ನೈ ನೇತ್ರವೈದ್ಯ ಹೀಗಿರುವಷ್ಟು ಮಾತ್ರ ಕೂಡ ಬೆಳೆದಿರಲಿಲ್ಲ ಆದರೆ ನೇಟಿವ್ ವೈದ್ಯರು ಶಸ್ತ್ರಚಿಕಿತ್ಸೆ ತಮ್ಮಿಂದ ನಡೆದಿತೆಂದು ಹೇಳಿಕೊಳ್ಳುವವರು ಅಲ್ಲಲ್ಲಿದ್ದರು ನನ್ನ ತಾತ ಶೇಷಯ್ಯ ನವರು ಚಿಕ್ಕ ತಾತ ರಾಮಣ್ಣನವರು ಆ ನಾಟಿ ವೈದ್ಯರಿಂದ ಚಿಕಿತ್ಸೆ ಮಾಡಿಸುವ ಪ್ರಸ್ತಾಪವನ್ನು ನಾಲ್ಕೆಂಟು ಸಲ ಮಾಡಿದರು ಆಕೆ ಆ ಯೋಚನೆಯನ್ನು ಖಂಡಿತವಾಗಿ ಬಿಟ್ಟು ಬಿಡತಕ್ಕದ್ದೆಂದು ಉತ್ತರ ಹೇಳುತ್ತಿದ್ದಳು ನಾನು ಅನುಭವಿಸಬಹುದು ಭಾವಿಸಬೇಕೆಂದು ದೈವ ಸಂಕಲ್ಪವಿದ್ದರೆ ಅದಕ್ಕೆ ಅಡ್ಡಿ ಬರಲು ಯಾವ ಮನುಷ್ಯನಿಂದ ಆದಿತ್ತು ನನ್ನ ಪಾಡನ್ನು ನಾನು ಪಡುತ್ತೇನೆ ಎಂದು ಹೇಳುತ್ತಿದ್ದರು ನಾನು ಕಣ್ಣಾರೆ ಕಂಡಿರುವ ಒಂದು ಸಂಗತಿಯನ್ನು ಇಲ್ಲಿ ಹೇಳುತ್ತೇನೆ ಮುಳುಬಾಗಿಲಿನಲ್ಲಿ ಕುಡಿಯುವ ನೀರಿಗ ನೀರಿಗಾಗಿ ನಮ್ಮ ಮನೆಯಿಂದ ಸುಮಾರು ಒಂದೂವರೆ ಮೈಲಿ ದೂರದಲ್ಲಿ ಬಾವಿಗೆ ಹೋಗಬೇಕಾಗಿತ್ತು ಆ ಬಾವಿಗೆ ಗೋಪಾಲಕೃಷ್ಣ ಬಾವಿ ಎಂದು ಹೆಸರು ಅದು ಬೆಟ್ಟದ ಅಡಿಯಲ್ಲಿ ಗೋಪಾಲಕೃಷ್ಣ ಸ್ವಾಮಿಯ ದೇವಾಲಯದ ಹಿಂಭಾಗದಲ್ಲಿದ್ದ ಬಾವಿ ಆ ಬಾವಿಗೆ ಸುತ್ತುಗೋಡೆ ಮೊದಲಾದದ್ದೇನೂ ಇರಲಿಲ್ಲ ನೆಲಬಾವಿ ನೀರಿಗೆ ಒಂದು ಆಳಕ್ಕಿಂತ ಹೆಚ್ಚು ಸೇದಬೇಕಾಗಿರಲಿಲ್ಲ ತಿಳಿಯಾದ ಸಿಹಿ ನೀರು ಎಲ್ಲರಿಗೂ ಬೇಕಾದದ್ದು ಚಾಕಮ್ಮನವರು ಪ್ರತಿದಿನವೂ ಈ ಬಾವಿಯಿಂದ ನೀರು ತರುತ್ತಿದ್ದರು ಬೆಳಗ್ಗೆ ಸುಮಾರು ಎಂಟು ಗಂಟೆಗೆ ಸ್ನಾನ ನಂತರ ವಿಭೂತಿ ಹಚ್ಚಿ ತಮ್ಮ ಕೈಯಲ್ಲಿ ಒಂದು ದೊಡ್ಡ ತಪ್ಪಲೆ ಅದರ ಮೇಲೆ ಒಂದು ಸಣ್ಣ ತಪ್ಪಲೆ ಅದರ ಮೇಲೊಂದು ತಂಬಿಗೆ ಇಷ್ಟನ್ನು ಬಲಗಡೆಯಾಗು ಇನ್ನೊಂದು ಸಣ್ಣ ತಪ್ಪಲೆ ಒಂದು ತಂಬಿಗೆಯನ್ನು ತಲೆಯ ಮೇಲೆಯೂ ಹೊ ಮತ್ತೊಂದು ಬಿಂದಿಗೆ ಒಂದು ಹಗ್ಗ ಒಂದು ಬಟ್ಟೆ ಇಷ್ಟನ್ನು ಇನ್ನೊಂದು ಕೈಯಲ್ಲಿಯೂ ಹಿಡಿದು ಬಾವಿಗೆ ಹೋಗುವರು ಅಲ್ಲಿ ಬಿಂದಿಗೆಯಿಂದ ನೀರು ಸೇದಿ ಬಟ್ಟೆಯಿಂದ ಶೋಧಿಸಿ ಪಾತ್ರೆಗಳಿಗೆ ತುಂಬುವರು ತುಂಬಿದ ಪಾತ್ರೆಗಳನ್ನು ಹೊತ್ತುಕೊಂಡು ಕೈಯಲ್ಲಿದ್ದ ಬಿಂದಿಗೆಯಲ್ಲಿ ಸಹ ನೀರು ತುಂಬಿಕೊಂಡು ಮನೆಗೆ ಬರುವರು ತಲೆಯ ಮೇಲಿನ ಪಾತ್ರೆಗಳ ನೀರು ನಮ್ಮ ಪುರೋಹಿತರು ವೆಂಕಟರಾಮ ಭಟ್ಟರ ಮನೆಗೆ ಬಗಲಿನಲ್ಲಿ ಸಂದದ್ದು ಮನೆಗೆ ಬಿಂದಿಗೆಯಲ್ಲಿ ತಂದದ್ದು ನಮ್ಮ ಮನೆಗೆ ಬರುತ್ತಿದ್ದ ಜನ ಕೇಳಿದಾಗಿ ಅವರಿಗೆ ಕುಡಿಯಲು ವಿನಿಯೋಗವಾಗುತ್ತಿತ್ತು ಬೇಸಿಗೆಯ ದಿನಗಳಲ್ಲಿ ಆ ನೀರಿಗಾಗಿಯೇ ನಮ್ಮ ಮನೆಗೆ ಜನ ಬರುತ್ತಿದ್ದುದುಂಟು ಜನದ ಒಂದು ವಿಶೇಷ ಸಂಗತಿ ಸಾಕಮ್ಮನವರಿಗೆ ಕಣ್ಣಿನಲ್ಲಿ ಪೊರೆ ಬಂದು ದೃಷ್ಟಿ ಹೋಗಿತ್ತೆಂದು ಹೇಳಿದನಲ್ಲವೇ ಇದರಿಂದ ಅವರ ದಿನಗಟ್ಟಲೆ ಕೆಲಸಕ್ಕೆ ಎಷ್ಟು ಮಾತ್ರವೂ ಅಡ್ಡಿಯಾಗಲಿಲ್ಲ ಅವರು ಮಡಿಯಿಟ್ಟು ಬಾವಿಗೆ ಹೋಗುತ್ತಿದ್ದಾಗಲೂ ಅಲ್ಲಿಂದ ಹಿಂದಕ್ಕೆ ಬರುತ್ತಿದ್ದಾಗಲೂ ಅವರಿಗೆ ಮೈಲಿಯಾಗುವ ಮೈಲಿಗೆಯಾಗುವ ಭಯವೇ ಇರಲಿಲ್ಲ ಅವರು ಬರುತ್ತಿದ್ದುದನ್ನು ಜನ ನೋಡಿದ ಕೂಡಲೇ ತಾವು ಹಿಂದಕ್ಕೆ ಸುರಿಯುತ್ತಿದ್ದರು ಅವರು ಅಮ್ಮಗಾರು ವಸ್ತು ವಸ್ತುನಾರು ದಾವ ಬಿಡರ ಅಮ್ಮನವರು ಬರುತ್ತಿದ್ದಾರೆ ದಾರಿ ಬಿಡೋ ಎಂದು ಹೇಳಿ ದಾರಿ ಬಿಟ್ಟು ಬಿಟ್ಟುಕೊಡುತ್ತಿದ್ದರು ಅಂತರ್ಬೋದೆ ಸಾಕಮ್ಮನವರು ಅಡುಗೆಗೆ ಕುಳಿತಾಗ ಅವರು ಯಾವಾಗಲೂ ಅಲ್ಲಿ ಪಕ್ಕದಲ್ಲಿ ಪಕ್ಕದಲ್ಲಿ ಇರಿಸಿಕೊಂಡಿದ್ದ ಒಂದು ಬಟ್ಟಲಿನಿಂದ ಒಂದು ಚಿಟಿಕೆ ಮಂತ್ರಾಕ್ಷತೆಯನ್ನು ಎತ್ತಿ ದೇವರ ಹೆಸರು ಹೇಳಿ ಒಲೆಯೊಳಕ್ಕೆ ಹಾಕಿ ಕೈ ಮುಗಿಯುವರು ಆಮೇಲೆ ಅಗ್ನಿಸ್ಥಾಪನೆ ಹೆಸರು ಎಷ್ಟು ಹೊತ್ತಿಗೆ ಹದವಾದೀತೆಂಬುದು ಅವರಿಗೆ ಅಂದಾಜು ಆ ಹೊತ್ತಿಗೆ ಸರಿಯಾಗಿ ಸೌಟಿನಿಂದ ಅಕ್ಕಿಯನ್ನು ಬೆಳೆಯನ್ನು ಮೇಲಕ್ಕೆತ್ತಿ ಕೈ ಮುಟ್ಟಿ ಅದು ಪಕ್ವವಾಗಿದೆ ಎಂದು ತಿಳಿದುಕೊಳ್ಳುವರು ಆಮೇಲೆ ಸಾರಿಗೆ ಹುಳಿ ಸೇರಿಸುವಾಗ ಮಾತ್ರ ಅವರಿಗೆ ಸಹಾಯ ಆಗ ತನ್ನ ಮಗಳು ನನ್ನ ತಾಯಿಯನ್ನು ಕರೆದು ಸಾರಿನ ಬಣ್ಣ ನೋಡು ಎಂದು ಹೇಳುವರು ಆಕೆಗೆ ತಿಳಿಯಬೇಕಾದದ್ದು ಬಣ್ಣ ಅದರ ಮೇಲೆ ತಿರುವ ಹಬೆ ಅದರ ಗಮಲು ಇಂಥದ್ದು ಇದನ್ನು ಕಣ್ಣಿನಿಂದಲೇ ತಿಳಿಯಬೇಕು ಈ ತಪಶೀಲನ್ನು ತಿಳಿದುಕೊಂಡ ಮೇಲೆ ಮಿಕ್ಕ ಪಾಕ ಕ್ರಿಯೆಯನ್ನು ತಾವೇ ಮಾಡುವರು ಇದೇ ಪಳಕ ಕೈ ಪಳಕದಿಂದಲೇ ರುಚಿ ಪಳಕವನ್ನು ಹೇಳಿಕೊಡಲಾಗದು ಅದನ್ನು ಅಡುಗೆ ಮಾಡುವರು ತಾವಾಗಿ ಕಂಡುಕೊಳ್ಳುತ್ತಾರೆ ಅದು ಒಂದು ಇಂಟ್ಯೂಷನ್ ಅಂತರ್ಬೋಧೆ ಸಾಕಮ್ಮನವರಿಗೆ ಭಗವಂತನು ಕೊಟ್ಟಿದ್ದದ್ದು ಈ ಅಂತರ್ಬೋಧೆಯನ್ನು ನನ್ನ ತಾತಂದಿರು ಮುಳುಬಾಗಿ ಬಂದು ಊಟ ಮಾಡುತ್ತಿದ್ದ ಕಾಲದಲ್ಲಿ ಸಾಕಮ್ಮನವರನ್ನು ಕುರಿತು ಅಕ್ಕನವರೇ ಈ ಸಾರನ್ನ ಒಂದು ಶಿಶೆಯಲ್ಲಿ ಹಾಕಿಕೊಟ್ಟರೆ ನಾನು ಕೋಲಾರಕ್ಕೆ ತೆಗೆದುಕೊಂಡು ಹೋಗುತ್ತೇನೆ ಎನ್ನುತ್ತಿದ್ದರು ಆಕೆ ಈ ಮೊಸುರೆಯನ್ನು ಯಾಕೆ ಎನ್ನುತ್ತಿದ್ದರು ನೇತಾಚಿಕಿತ್ಸೆ ಕಡೆಗೆ ಸಕಮನವರಿಗೆ ನೇತ್ರ ಚಿಕಿತ್ಸೆ ಆಯಿತು ಯಾರೋ ಪಲಮನೇರಿ ಅಥವಾ ಪೆನುಕೊಂಡ ಕಡೆಯ ಜನ ಬಹುಶಃ ಮುಸಲ್ಮಾನರು ಏನೋ ಸೊಪ್ಪಿನ ರಸ ಹಾಕಿ ಪೊರೆ ತೆಗೆದವೆಂದು ಹೇಳಿಕೊಂಡರು ಆ ಚಿಕಿತ್ಸೆಯಿಂದ ಆಕೆ ಎಂಟು ಹತ್ತು ದಿನ ನೋವು ಪಟ್ಟರು ತುಂಬ ಆಗ ಹೇಳಿಕೊಳ್ಳುತ್ತಿದ್ದ ಒಂದು ಕೀರ್ತನೆ ತುಣಕ್ಕು ಇನ್ನೂ ನನ್ನ ನೆನಪಿನಲ್ಲಿ ಉಳಿದುಕೊಂಡಿದೆ ಕಣ್ಣು ನೋವು ತಾಳಲಾರೆ ಪನ್ನಗ ಶೇನಾರೆ ನಿನ್ನ ನಂಬಿದೆ ಮುರಾರೆ ಎನ್ನ ಪಾಲಿಸೋದೊರೆ ಎಂಟು ಹತ್ತು ದಿನವಾದ ಮೇಲೆ ನೋವು ಇಳೀತು ದೃಷ್ಟಿ ಬಹು ಕೊಂಚವಾಗಿ ಬಂತು ಆಮೇಲೆ ಆಕೆ ಹೇಳುತ್ತಿದ್ದರು ಈ ಮಂಕು ನೋಟಕ್ಕೆ ಅಷ್ಟು ಹಣ ಯಾತಕ್ಕೆ ಕಷ್ಟ ಖರ್ಚು ಮಾಡಿದ್ದೀರಪ್ಪ ಇದರಿಂದ ನನಗೆ ಏನು ಪ್ರಯೋಜನ ಇದು ಇಲ್ಲದೆ ಏನು ಕಷ್ಟವಾಯಿತು ಎಂದು ಆದರೂ ತ ನನ್ನ ತ ಏನೋ ಒಂದು ಸಮಾಧಾನ ಸಾಕಮ್ಮನವರು ದೇವರ ದೀಪಕ್ಕೆ ತಾವೇ ಎಣ್ಣೆ ಬತ್ತಿ ಹಾಕಿಕೊಳ್ಳುವ ಮಟ್ಟಿಗಾದರೂ ಆಯಿತಲ್ಲ ಎಂಬುದು ಅವರ ತೃಪ್ತಿ ಸಾಕಮ್ಮನವರಿಗೆ ಪುರಾಣ ಕಥೆಗಳು ದೇವರ ನಾಮಗಳು ತೆಲುಗು ನೀತಿ ಪಥ್ಯಗಳು ನೂರ ನೂರು ನೂರಾಗಿ ಬಾಯಿಗೆ ಬರುತ್ತಿದ್ದವು ನಾನು ದಿನದಿನವೂ ಹಾಸುಗೆಯಿಂದೇಳುತ್ತಿದ್ದುದು ಬಹುಶಃ ಆಕೆಯ ಹಾಟಿಗೆಯನಾಥದಿಂದ ಇದು ಭೂಪಾಳಿ ರಾಗದಲ್ಲಿ ನಾರಾಯಣ ಎನ್ನು ಮನವೇ ನಿನ್ನ ನಾಲಿಗೆಯುಳು ಮುಳ್ಳು ಮುರಿದಿಹುದೇ ಕಲ್ಲು ಕವಿದಿಹುದೇ ಹರಿ ನಾರಾಯಣ ಎನ್ನು ಮನುವೆ ಮನವೇ